ನನ್ನ ಮಾತಾಮಹಿ ನನ್ನ ಅಜ್ಜಿ ಸಕಮ್ಮನವರು ತುಂಬಾ ಮುಪ್ಪಿನವರೆಗೂ ಆರೋಗ್ಯದಿಂದ ಬಾಳಿದರು ಪ್ರತಿನಿತ್ಯದ ಅಡುಗೆಯ ಕೆಲಸ ಆಕೆಯದು ಮನೆಗೆ ಬಂದ ದವಸದಾನಿಗಳನ್ನು ಜೋಪಾನ ಮಾಡುವ ಜವಾಬ್ದಾರಿಯೂ ಆಕೆಯದು ಅಡುಗೆ ಮನೆಯ ನಡುಮನೆಗಳನ್ನು ಗುಡಿಸಿ ಚೊಕಟವಾಗಿಟ್ಟುಕೊಳ್ಳುವ ಕೆಲಸವೂ ಆಕೆಯದು ಆಕೆ ಒಂದು ದಿನ ವಿಶ್ರಾಂತಿ ಪಡೆದವರಲ್ಲ ಮನೆಯ ಹಣಕಾಸಿನ ಜವಾಬ್ದಾರಿಯನ್ನು ನನ್ನ ಚಿಕ್ಕ ತಾತ ರಾಮಣ್ಣನವರು ಹೇಗೆ ಒಂದು ದಿನವೂ ಪಾಲುಮಾರದೆ ಹೊತ್ತು ನಿರ್ವಹಿಸಿದರು ಅದೇ ತರ ತರದ ಜಾಗರೂಕತೆಯಿಂದ ಮನೆಯೊಳಗಣ ಗೃಹ ಕೃತ್ಯಗಳನ್ನು ಸಕಮ್ಮನವರು ನಡೆಸಿದರು ವೈದ್ಯ ಆಕೆಯ ಪ್ರೀತಿಯು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 ಯಾವ ಬ್ರಾಹ್ಮಣ ಕುಟುಂಬದಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆಯ ನಡೆದಾಗ ಆಕೆ ತಾನಾಗ ಹೋಗಿ ಸಹಾಯ ಮಾಡುವರು ಆಕೆ ಒಬ್ಬಳೇ ಐವತ್ತು ಜನಕ್ಕೆ ಬೇಕಾದ ಅಡುಗೆಯನ್ನು ಮಾಡುವಷ್ಟು ಸಮರ್ಥಳಾಗಿದ್ದಳು ಕಣ್ಣುಪೊರೆ ಆಕೆಗೆ ಕಣ್ಣುಪೊರೆ ಬಂತು ದೃಷ್ಟಿ ಮಂದವಾಯಿತು ಆ ಕಾಲದಲ್ಲಿ ನೇತ್ರ ವೈದ್ಯ ಹೀಗಿರುವಷ್ಟು ಮಾತ್ರ ಕೂಡ ಬೆಳೆದಿರಲಿಲ್ಲ ಆದರೆ ನೇಟಿವ್ ವೈದ್ಯರು ಶಸ್ತ್ರಚಿಕಿತ್ಸೆ ತಮ್ಮಿಂದ ನಡೆದಿತ್ತೆಂದು ಹೇಳಿಕೊಳ್ಳುವವರು ಅಲ್ಲಲ್ಲಿದ್ದರು ನನ್ನ ತಾತ ಶೇಷಗಿರಯ್ಯ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 ಆ ಬಾವಿಗೆ ಗೋಪಾಲಕೃಷ್ಣ ಸ್ವಾಮಿ ಬಾವಿ ಎಂದು ಹೆಸರು ಅದು ಬೆಟ್ಟದ ಅಡಿಯಲ್ಲಿ ಗೋಪಾಲಕೃಷ್ಣ ಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿದ್ದ ಬಾವಿ ಆ ಬಾವಿಗೆ ಸುತ್ತುಗೋಡೆ ಮೊದಲಾದದ್ದೇನೂ ಇರಲಿಲ್ಲ ನೆಲಬಾವಿ ನೀರಿಗೆ ಒಂದು ಅಳಕ್ಕಿಂತ ಹೆಚ್ಚು ಸೇದಬೇಕಾಗಿರಲಿಲ್ಲ ತಿಳಿಯಾದ ಸಿಹಿ ನೀರು ಎಲ್ಲರಿಗೂ ಬೇಕಾದದ್ದು ಸಕಮನವರು ಪ್ರತಿದಿನವೂ ಈ ಬಾವಿಯಿಂದ ನೀರು ತರುತ್ತಿದ್ದರು ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ಸ್ನಾನ ನಂತರ ವಿಭೂತಿ ಹಚ್ಚಿ ತಮ್ಮ ಕೈಯಲ್ಲಿ ಒಂದು ದೊಡ್ಡ ತಪಲೆ ಅದರ ಮೇಲೆ ಒಂದು ಸಣ್ಣ ತಪ್ಪಲೆ ಅದರ ಮೇಲೆ ಒಂದು ತಂಬಿಗೆ ಇಷ್ಟನ್ನು ಬಲಗಡೆಯು ಇನ್ನೊಂದು ಸಣ್ಣ ತಪ್ಪಲೆ ಒಂದು ತಂಬಿಗೆಯನ್ನು ತಲೆಯ ಮೇಲೆಯೂ ಹೊ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 ಅಮ್ಮನವರು ಬರುತ್ತಿದ್ದಾರೆ ದಾರಿ ಬಿಡೋ ಎಂದು ಹೇಳಿ ದಾರಿ ಬಿಟ್ಟುಕೊಡುತ್ತಿದ್ದರು ಅಂತರ್ಬೋದೆ ಸಾಕಮ್ಮನವರು ಅಡುಗೆಗೆ ಕುಳಿತಾಗ ಅವರು ಯಾವಾಗಲೂ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಇರಿಸಿಕೊಂಡಿದ್ದ ಒಂದು ಬಟ್ಟಲಿನಿಂದ ಒಂದು ಚಿಟಿಕೆ ಮಂತ್ರಾಕ್ಷತೆಯನ್ನು ಎತ್ತಿ ದೇವರ ಹೆಸರು ಹೇಳಿ ಮಲೆಯೊಳಕ್ಕೆ ಹಾಕಿ ಕೈ ಆಮೇಲೆ ಅಗ್ನಿಸ್ಥಾಪನೆ ಆ ಹೆಸರು ಎಷ್ಟು ಹೊತ್ತಿಗೆ ಹದವಾದೀತೆಂಬುದು ಅವರಿಗೆ ಅಂದಾಜು ಆ ಹೊತ್ತಿಗೆ ಸರಿಯಾಗಿ ಸೌಟಿನಿಂದ ಅಕ್ಕಿಯನ್ನು ಬೆಳೆಯನ್ನು ಮೇಲಕ್ಕೆತ್ತಿ ಕೈ ಅದು ಪಕ್ವವಾಗಿದೆ ಎಂದು ತಿಳಿದುಕೊಳ್ಳುವರು ಆಮೇಲೆ ಸಾರಿಗೆ ಹುಳಿ ಸೇರಿಸುವಾಗ ಮಾತ್ರ ಅವರಿಗೆ ಸಹಾಯ ಅವಶ್ಯವಾಗುವುದು ಆಗ ತನ್ನ ಮಗಳು ನನ್ನ ತಾಯಿಯನ್ನು ಕರೆದು ಸಾರಿನ ಬಣ್ಣ ನೋಡು ಎಂದು ಹೇಳುವರು ಆಕೆಗೆ ತಿಳಿಯಬೇಕಾದದ್ದು ಬಣ್ಣ ಅದರ ಮೇಲೆ ಎದ್ದಿರುವ ಹಬೆ ಅದರ ಗಮಲು ಇಂತಹದ್ದು ಇದನ್ನು ಕಣ್ಣಿನಿಂದಲೇ ತಿಳಿಯಬೇಕು ಈ ತಪಶೀಲನ್ನು ತಿಳಿದುಕೊಂಡ ಮೇಲೆ ಮಿಕ್ಕ ಪಾಕ ತವೆ ಮಾಡುವರು ಇದೇ ಪಳಕ ಕೈ ಪಳಕದಿಂದಲೇ ರುಚಿ ಪಳಕವನ್ನು ಹೇಳಿಕೊಡಲಾಗದು ಅದನ್ನು ಅಡುಗೆ ಮಾಡುವರು ತಾವಾಗಿ ಕಂಡುಕೊಳ್ಳುತ್ತಾರೆ ಅದು ಒಂದು ಇಂಟ್ಯೂಷನ್ ಅಂತರ್ಬೋಧೆ ಸಾಕಮ್ಮನವರಿಗೆ ಭಗವಂತನು ಕೊಟ್ಟಿದ್ದದ್ದು ಈ ಅಂತರ್ಬೋಧೆಯನ್ನು ನನ್ನ ತಾತಂದಿರು ಮುಳುಬಾಗಿ ಗಿಳಿಗೆ ಬಂದು ಊಟ ಮಾಡುತ್ತಿದ್ದ ಕಾಲದಲ್ಲಿ ಸಾಕಮ್ಮನವರನ್ನು ಕುರಿತು ಅಕ್ಕನವರೇ ಈ ಸಾರನ್ನ ಒಂದು ಶಿಶೆಯಲ್ಲಿ ಹಾಕಿಕೊಟ್ಟರೆ ನಾನು ಕೋಲಾರ ಕೋಲಾರಕ್ಕೆ ಹೋಗುತ್ತೇನೆ ಎನ್ನುತ್ತಿದ್ದರು ಆಕೆ ಈ ಮಸುರೆಯನ್ನು ಯಾಕೆ ಎನ್ನುತ್ತಿದ್ದರು ನೇತ್ರ ಚಿಕಿತ್ಸೆ ಕಡೆಗೆ ಸಕಮನವರಿಗೆ ನೇತ್ರ ಚಿಕಿತ್ಸೆ ಆಯಿತು ಯಾರೋ ಪಲಮನೇರಿ ಅಥವಾ ಪೆಣಕೊಂಡ ಕಡೆಯ ಜನ ಬಹುಶಃ ಮುಸಲ್ಮಾನರು ಏನೋ ಸೊಪ್ಪಿನ ರಸ ಹಾಕಿ ಹೊರೆ ತೆಗೆದವೆಂದು ಹೇಳಿಕೊಂಡರು ಆ ಚಿಕಿತ್ಸೆಯಿಂದ ಆಕೆ ಎಂಟು ಹತ್ತು ದಿನ ನೋವು ಪಟ್ಟರು ತುಂಬಾ ನೋವು ಆಗ ಹೇಳಿಕೊಳ್ಳುತ್ತಿದ್ದ ಒಂದು ಕೀರ್ತನೆ ತುಣಕು ಇನ್ನೂ ನನ್ನ ನೆನಪಿನಲ್ಲಿ ಉಳಿದುಕೊಂಡಿದೆ ಕಣ್ಣು ನೋವು ತಾಳಲಾರೆ ಪನ್ನಗಶೆಯನ ನಿನ್ನ ನಂಬಿದೆ ಮುರಾರೇ ಎನ್ನ ಪಾಲಿಸೋದೊರೆ ಎಂಟು ಹತ್ತು ದಿನವಾದ ಮೇಲೆ ನೋವು ಇಳಿಯಿತು ದೃಷ್ಟಿ ಬಹು ಬಂತು ಆಮೇಲೆ ಆಕೆ ಹೇಳುತ್ತಿದ್ದರು ಈ ಮಂಕು ನೋಟಕ್ಕೆ ಅಷ್ಟು ಹಣ ಯಾತಕ್ಕೆ ಕಷ್ಟು ಖರ್ಚು ಮಾಡಿದ್ದೀರಪ್ಪ ಇದರಿಂದ ನನಗೆ ಏನು ಪ್ರಯೋಜನ ಇದು ಇಲ್ಲದೆ ಏನು ಕಷ್ಟವಾಯಿತು ಎಂದು ಆದರೂ